ಹಿಂದಿನ ಸಂಧಿಗಳಲ್ಲಿ ಕಾರುಣಿಕ ಹರಿ ಅಪಾರ ಸ್ವಾತಂತ್ರ್ಯ ಗುಣದಿ ನಾನೂರು ತೆಗೆದು ಅಂತ ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹದಿನೇಳನೇ ಸಂದಿಯಲ್ಲೆಲ್ಲಿ ಹೇಳಿದರು ಈಗ ಸತ್ಯವಿಕ್ರಮ ಪುಣ್ಯ ಪಾಪ ಸಮಸ್ತರಿಗೆ ಕೊಡಲು ಸುಗದೆ ಭಾಗವ ಮಾಡಿ ಅಂತ ಸ್ವತಃ ಸ್ವಾತಂತ್ರ್ಯ ಸಂಧಿಯಲ್ಲಿ ಹೇಳಿದರು ಅಗಣಿತ ಸ್ವಾತಂತ್ರ್ಯದೇ ನಾಲ್ಬಗೆ ವಿಭಾಗವ ಮಾಡಿ ಅಂತ ಸ್ವತಃ ಸ್ವಾತಂತ್ರ್ಯ ಸಂಧಿಯಲ್ಲೇ ಅದನ್ನು ಹೇಳಿದರು ಈಗ ಈ ಪದ್ಯದಲ್ಲಿ ಅರ್ಧದ ಅರ್ಧ ಸ್ವಾತಂತ್ರ್ಯವನ್ನು ನಾಲ್ಕು ಭಾಗ ಮಾಡಿ ಪ್ರತಿಯೊಂದು ಭಾಗವನ್ನು ಶತವಿಭಾಗ ಮಾಡಿ ಅಂತ ಇಲ್ಲಿ ಇದನ್ನು ಹೇಳ್ತಾರೆ ಆದ್ದರಿಂದ ಎಲ್ಲವೂ ಒಂದೇ ಬೇರೆ ಬೇರೆ ರೂಪಾಂತರಗಳಿಂದ ಬೇರೆ ಬೇರೆ ವಿವಕ್ಷಗಳಿಂದ ಹೇಳಿರುವಂಥದ್ದು ಸರ್ವತ್ರ ವ್ಯಾಪ್ತನಾದ ಭಗವಂತ ಪದ್ಮನಾಭ ಅನ್ನೋ ವಿರಾಟ್ ರೂಪದಿಂದ ಶ್ವೇತ ದ್ವೀಪಾದಿಗಳಲ್ಲಿರ್ತಕ್ಕಂಥ ನಾರಾಯಣ ವಾಸುದೇವ ವೈಕುಂಠ ಅಂದರೆ ವಿಕುಂಠಾದೇವಿಯಲ್ಲಿ ಅವತಾರ ಮಾಡಿರುವಂಥ ರೂಪಗಳು ಅವುಗಳಿಂದ ರಾಮ ಅನಂತ ಅವತಾರ ರೂಪಗಳು ಅಚಿಂತ್ಯ ಶಕ್ತಿಯಿಂದ ಹೊರಬರುತ್ತೆ ಹೀಗೆ ಇವು ವಿರಾಟ್ ರೂಪದ ಅಂಶಾಂಶ ರೂಪಗಳು ಅವುಗಳಿಂದ ದೇವ ಮಾನವಾದಿಗಳು ಹುಡ್ತಾರೆ ಅಂಶಾಂಶ ಅಂದರೆ ಅತ್ಯಂತ ಅಲ್ಪ ಅದೇ ರೀತಿಯಾಗಿ ಇಲ್ಲಿ ಬ್ರಹ್ಮ ವಾಯು ವಾಣಿ ಭಾರತೀಯರಿಗೆ ಸ್ವಾತಂತ್ರ್ಯವಿದ ವಿಭಾಗವನ್ನು ಮಾಡಿಕೊಟ್ಟು ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ವಾಸುದೇವ ಸ್ವತಂತ್ರವ ಸರೋಜ ಅಮರ ಅಸುರರಿಗೆ ಈ ಯಲೋಸುಗ ಅರ್ಧ ತೆಗೆದು ಅದರೊಳಗರ್ಧವ ಗೈಸಿ ಒಂದನು ಶತವಿದ ದ್ವಿಪಂಚಾಶತ್ ಅಬ್ಜೆಗೆ ಅಷ್ಟಚತ್ವರಿಂಶತ್ ಅನಿಲನೆಗಿತ್ತ ವಾಣಿ ಭಾರತಿಗರ್ಧ ಅಂತ ವಾಸುದೇವ ಸ್ವತಂತ್ರವ ವಾಸುದೇವ ತನ್ನ ಸ್ವತಂತ್ರವನ್ನು ಯಾವ ರೀತಿಯಾಗಿ ವಿಭಾಗ ಮಾಡಿದ ಅಂದರೆ ಸರೋಜಾಸನಾದಿ ಅಮರಾಸುರರಿಗೆ ಈಯಲೋಸುಗ ಅರ್ಧವ ತೆಗೆದು ಸರೋಜಾಸನ ಅಂದರೆ ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮಾದಿ ಅಮರರಿಗೂ ಹಸುರರಿಗೂ ಈ ಎಲೋಸುಗ ಅಂದರೆ ಕೊಡಲಿಕ್ಕಾಗಿ ಸ್ವಾತಂತ್ರ್ಯವನ್ನು ಕೊಡೋದಕ್ಕಾಗಿ ಅದರ ಅರ್ಧಾಂಶವನ್ನು ತೆಗೆದು ವಿಭಾಗ ಮಾಡಿಯಾನೆ ಅಂದರೆ ಸ್ವತಂತ್ರ ನಾಮಕವಾಗಿರ್ತಕ್ಕಂಥ ಒಂದು ರೂಪದಿಂದ ಸ್ವಾತಂತ್ರ್ಯ ನಾಮಕವಾಗಿರ್ತಕ್ಕಂಥ ಇನ್ನೊಂದು ಅಂಶ ರೂಪವನ್ನು ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿದಂತೆ ಇಲ್ಲಿ ಅರ್ಧ ಅಂದರೆ ಒಂದು ಅಂಶ ಮಾತ್ರ ಅಂತ ಅರ್ಥ ಮಾಡ್ಕೋಬೇಕು ಒಂದು ಸಣ್ಣ ಅಂಶ ಅಂತ ಈ ರೀತಿಯಾಗಿ ಅರ್ಧ ಅನ್ನೋ ಶಬ್ದಕ್ಕೆ ಎರಡು ರೀತಿಯಾಗಿರ್ತಕ್ಕಂಥ ಅರ್ ಅರ್ಥಗಳಿದೆ ಎರಡು ಸಮಾನ ಭಾಗ ಅನ್ನೋದು ಅರ್ಥ ಇದೆ ಅದೇ ರೀತಿಯಾಗಿ ಒಂದು ಅಂಶ ಅಂತಲೂ ಅರ್ಥ ಇದೆ ಅದರೊಳ ಅರ್ಧವಾ ಚತುರ್ಭಾಗ ಗೈಸಿ ಆ ಎರಡು ಅಂಶಾಂಶ ರೂಪಗಳಲ್ಲಿ ಒಂದನ್ನು ಚತುರ್ಭಾಗ ಗೈಸಿ ಅಂದರೆ ನಾಲ್ಕು ಅಂಶ ರೂಪಗಳಾಗಿ ವಿಭಾಗ ಮಾಡಿ ಆ ನಾಲ್ಕರಲ್ಲಿ ಪ್ರತೀ ಒಂದನ್ನು ತಿರುಗಿ ಶತವಿಧ ಮತ್ತು ನೂರು ಭಾಗವಾಗಿ ಮಾಡಿಕೊಂಡು ಅದರಲ್ಲಿ ದ್ವಿಪಂಚಾಶತ್ ಅಬ್ಜ ಝಗೆ ಅಂದರೆ ಐವತ್ತೆರಡನ್ನು ಅಬ್ಜ ಜ ಅಂದರೆ ಚತುರ್ಮುಖ ಬ್ರಹ್ಮ ಅಪ್ ಅಂದರೆ ನೀರು ಜ ಅಂದರೆ ನೀರಿನಲ್ಲಿ ಹುಟ್ಟಿರುವ ಕಮಲ ಅಬ್ಜ ಅದರೊಳಗೆ ಜ ಅಂದರೆ ಚತುರ್ಮುಖ ಬ್ರಹ್ಮ ಕಮಲನಾಭ ಭವ ಕಮಲ ಭವ ಅಥವಾ ಕಮಲನಾಭ ಭವ ಆ ಚತುರ್ಮುಖ ಬ್ರಹ್ಮದೇವರಿಗೆ ಐವತ್ತೆರಡು ಸ್ವಾತಂತ್ರ್ಯನಾಮಕವಾಗಿರ್ತಕ್ಕಂಥ ಐವತ್ತೆರಡು ಅಂಶ ರೂಪಗಳಿಂದ ಪರಮಾತ್ಮ ಆ ಬ್ರಹ್ಮದೇವರಲ್ಲಿ ಪ್ರವೇಶ ಮಾಡಿ ಅವನ ಸ್ವರೂಪಭೂತವಾಗಿರ್ತಕ್ಕಂಥ ಸುಪ್ತ ಸ್ವಾತಂತ್ರ್ಯ ಶಕ್ತಿಯನ್ನು ಕ್ರಿಯಾಶಕ್ತಿಯಾಗಿ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಉದಾಹರಣೆ ಕೊಡಬೇಕು ಅಂದರೆ ವಿದ್ಯುತ್ತು ಬಲ್ಬಿನೊಳಗೆ ಪ್ರವೇಶ ಮಾಡಿ ಅದರ ಬೆಳಕು ನೀಡುವಂಥ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಿದಂತೆ ಈ ರೀತಿಯಾಗಿ ಭಗವಂತ ಮಾಡ್ತಾನೆ ಅದೇ ರೀತಿಯಾಗಿ ಅಷ್ಟಚತ್ವಾರಿಶತ್ ಅನಿಲನಿಗೀತ ವಾಣಿ ಭಾರತಿಗೆ ಅರ್ಧಾರ್ಧ ಅಷ್ಟಚತ್ವರಿಂಶತ್ ಅಂದರೆ ನಲವತ್ತೆಂಟು ಅಷ್ಟ ಅಂದರೆ ಎಂಟು ಚುವಾರಿಶತ್ ಅಂದರೆ ನಲವತ್ತು ನಲವತ್ತು ಪ್ಲಸ್ ಎಂಟು ಅನಿಲನಿಗೆ ಅಂದರೆ ವಾಯುದೇವರಿಗೆ ಇತ್ತು ವಾಣಿ ಭಾರತೀಯರಿಗೆ ಅವರವರ ಅಂದರೆ ಬ್ರಹ್ಮದೇವರ ಪತ್ನಿ ವಾಣಿ ವಾಯುದೇವರ ಪತ್ನಿ ಭಾರತೀಯರಿಗೆ ಅರ್ಧ ಬ್ರಹ್ಮದೇವರ ಅರ್ಧ ಅಂಥೇಳಿದರೆ ಐವತ್ತೆರಡರಲ್ಲಿ ಅರ್ಧ ಅಂದರೆ ಇಪ್ಪತ್ತಾರು ವಾಯುದೇವರಿಗೆ ನಲವತ್ತೆಂಟು ಅದರಲ್ಲಿ ಭಾರತೀ ದೇವಿಗೆ ಅರ್ಧ ಅಂಥೇಳಿದ್ರೆ ಇಪ್ಪತ್ತ್ನಾಲ್ಕು ಹೀಗೆ ಇಪ್ಪತ್ತಾರು ಮತ್ತು ಇಪ್ಪತ್ತ್ನಾಲ್ಕು ಸರಸ್ವತಿ ಭಾರತೀಯರಿಗೆ ಅಷ್ಟು ರೂಪಗಳಿಂದ ತಾನೇ ಪ್ರವೇಶ ಮಾಡಿ ಅವರ ಸ್ವಾತಂತ್ರ್ಯ ಶಕ್ತಿಯನ್ನ ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಆದ್ದರಿಂದ ಅರ್ಧಾರ್ಧಗಳು ಅಂತಂದರೆ ಅತಿ ಅಲ್ಪ ಅಂತ ಇಷ್ಟೇ ಅರ್ಥ ಮಾಡ್ಕೋಬೇಕು ಹೀಗೆ ಸ್ವತಂತ್ರ ಭಗವಂತ ತನ್ನ ಅತ್ಯಲ್ಪ ಅಂಶದಿಂದ ನಾನೂರು ಅಂಶ ರೂಪಗಳನ್ನು ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಹೊರಗೆ ತರ್ತಾನೆ ಅವುಗಳಿಗೂ ಮೂಲ ರೂಪಕ್ಕೂ ಕಿಂಚಿತ್ತೂ ಇಲ್ಲ ಕೇವಲ ವಿಶೇಷ ಬಲದಿಂದ ಭೇದ ವ್ಯವಹಾರಟ್ಟೆ ಇರುತ್ತೆ ಇಂಥ ಸ್ವತಂತ್ರ ರೂಪವಾಗಿರ್ತಕ್ಕಂಥ ಒಂದು ಅಂಶಾಂಶವು ನಾನೂರು ರೂಪಗಳನ್ನು ಪಡ್ಕೊಳ್ಳತ್ತೆ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ಎಲ್ಲ ಚೇತನರಲ್ಲಿ ಅವೇಶ ಹೊಂದತ್ತೆ ಶೇಷಾಂಶ ಬಲರಾಮನಲ್ಲಿ ಶುಕ್ಲಕೇಶಾವೇಶ ಹೀಗೆ ತಾನೇ ಅವರೊಳಗೆ ಇಷ್ಟಿಷ್ಟು ಅಂಶಗಳಿಂದ ಪ್ರವೇಶ ಮಾಡಿ ಅವರವರ ಮೂಲಕ ಎಲ್ಲರ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ ಅಂತ ತಿಳಿಸಿದರು ಮುಂದಿನ ಪದ್ಯದಲ್ಲಿ ರುದ್ರಾದಿ ದೇವತೆಗಳಿಗೆ ಯಾವ ರೀತಿಯಾಗಿ ಸ್ವತಂತ್ರದ ಭಾಗವನ್ನು ವಿಧಾನ ಮಾಡ್ತಾನೆ ಅಂತ ತಿಳಿಸ್ತಾರೆ ದ್ವಿತೀಯ ಭಾಗವ ತೆಗೆದುಕೊಂಡು ಅದ ಶತವಿಭಾಗವ ಮಾಡಿ ತ ವಿಂಶತಿ ಉಮೇಶನೊಳಿಟ್ಟ ಇಂದ್ರನೊಳಗೆ ಐದಧಿಕ ಹತ್ತು ರತಿಪನೊಳಗಿಟ್ಟ ಅಖಿಲ ದೇವತೆಗಳೊಳಗೆ ಈರೈದು ಜೀವಪ್ರತೃತಿಯೊಳು ದಶ ಐದಧಿಕ ನಲ್ವತ್ತು ದೈತ್ಯರೊಳು ಅದರಲ್ಲಿ ಎರಡನೇ ಭಾಗವನ್ನು ತೊಗೊಂಡು ನೂರು ಭಾಗ ಮಾಡ್ತಾನೆ ಅದನ್ನು ಶತವಿದಗೈಸಿ ನೂರು ಭಾಗವ ಮಾಡ್ತಾನೆ ಭಗವಂತ ಅಲ್ಲಿ ನೂರು ಭಾಗವನ್ನು ಮಾಡಿ ರುದ್ರ ಇಂದ್ರ ಉಳಿದ ಸಾತ್ವಿಕರು ಆಮೇಲೆ ರಾಜಸ ಜೀವರಾಶಿಗಳು ಎಲ್ಲ ತಾಮಸರು ಇವರಿಗೆ ಕ್ರಮವಾಗಿ ಇಪ್ಪತ್ತು ಹದಿನೈದು ಹತ್ತು ಹತ್ತು ನಲವತ್ತೈದು ಈ ಕ್ರಮದಲ್ಲಿ ನೂರು ಭಾಗವನ್ನು ಸರಿಯಾಗಿ ಹಂಚ್ತಾ ಇರೋದರಿಂದ ಶತವಿಭಾಗ ಅಂದರೆ ನೂರೇ ವಿಭಾಗ ಅನ್ನೋದನ್ನು ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ ವಿಂಶತಿ ಇಪ್ಪತ್ತನ್ನು ಉಮೇಶ ಅಂದರೆ ರುದ್ರದೇವರಲ್ಲಿಟ್ಟ ಇಂದ್ರನಲ್ಲಿ ಮತ್ತು ರತಿಪ ಕಾಮನಲ್ಲಿ ಐದಧಿಕ ಹತ್ತು ಅಂದರೆ ಹದಿನೈದು ರೂಪಗಳನ್ನು ಇಟ್ಟ ಬೇರೆ ಎಲ್ಲ ದೇವತೆಗಳಲ್ಲಿ ಈ ರೈದು ಹತ್ತು ಈ ರೈದು ಅಂದರೆ ಹತ್ತು ಜೀವಪ್ರತತಿ ಅಂದರೆ ಎಲ್ಲ ಜೀವ ಸಮೂಹದಲ್ಲಿ ದಶ ಅಂದರೆ ಹತ್ತು ದೈತ್ಯರಲ್ಲಿ ಐದಧಿಕ ನಲ್ವತ್ತೈದು ನಾಲ್ವತ್ತು ಅಂದರೆ ಒಟ್ಟು ನಲವತ್ತೈದು ಭಾಗಗಳನ್ನು ಉಳಿದವರಲ್ಲಿ ಇಟ್ಟ ಅದೇ ರೀತಿಯಾಗಿ ಬ್ರಹ್ಮವಾಯು ಮೊದಲಾದವರ ಪತ್ನಿಯರು ಸ್ತ್ರೀಯರಲ್ಲಿ ಕ್ರಮವಾಗಿ ಬ್ರಹ್ಮದೇವರಲ್ಲಿ ಐವತ್ತೆರಡು ವಾಯುದೇವರಲ್ಲಿ ನಲವತ್ತೆಂಟು ಸರಸ್ವತಿಯಲ್ಲಿ ಇಪ್ಪತ್ತಾರು ಭಾರತೀ ದೇವಿಯಲ್ಲಿ ಹೀಗೆ ಪರಮಾತ್ಮ ಜೀವರ ಸ್ವರುಪಯೋಗತಾನುಸಾರ ಸಾಧನೆಯನ್ನು ಮಾಡಿಸಿ ಸಾಧನಕ್ಕೆ ಅನುಸಾರವಾಗಿ ಫಲವನ್ನು ವಿಭಾಗ ಮಾಡೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ನಿಯಮವನ್ನು ಪಾಲನೆ ಮಾಡ್ತಾನೆ ಇಲ್ಲದೇ ಇದ್ದರೆ ಪರಮಾತ್ಮನಲ್ಲಿ ವೈಷಮ್ಯ ನಿರ್ಗುಣ್ಯ ದೋಷಕ್ಕೆ ಅವಕಾಶ ಬರ್ತಿತ್ತು ಸರ್ವಯಜ್ಞಭುಕ್ತನಾಗಿರ್ತಕ್ಕಂಥ ಪರಮಾತ್ಮ ಸರ್ವಜೀವರಿಂದಲೂ ತಾನೆ ಪೂಜೆಯನ್ನು ಮಾಡಿಸ್ಕೊತಾನೆ ಸ್ತುತ್ಯನಾಗಿದಾನೆ. ಅವರ ಶಕ್ತಿ ಅವ್ಯಕ್ತ ಆಗಿರೋದ್ರಿಂದ ವ್ಯಕ್ತ ಮಾಡೋದಕ್ಕಾಗಿ ತಾನೆ ತನ್ನ ಶಕ್ತಿಯನ್ನು ಅವರಲ್ಲಿಟ್ಟು ಅವರ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಉದ್ಬೋಧನೆ ಮಾಡ್ತಾನೆ ತತ್ರ ತತ್ರ ಸ್ಥಿತೋವಿಷ್ಟು ತತ್ತಛಕ್ತಿ ಪ್ರಬೋದಯ ಅನ್ನ ಅದು ಸಾಲದು ಅಂತ ತಾನೇ ವಿಭೂತಿ ರೂಪದಿಂದ ತಾನೇ ಅವರಲ್ಲಿ ಪ್ರವಿಷ್ಟನಾಗಿ ತನ್ನನ್ನು ತಾನೇ ಪೂಜೆ ಮಾಡ್ಕೊತಾನೆ ಇದು ಭಗವಂತ ಮಾಡುವ ಕರುಣೆ ಪ್ರೀತಿ ವಾತ್ಸಲ್ಯದ ಇನ್ನೊಂದು ಮುಖ ಯಾರಲ್ಲಿ ಹೆಚ್ಚು ಪ್ರೀತಿಯೋ ಅವರಲ್ಲಿ ಹೆಚ್ಚು ರೂಪದಿಂದ ತನ್ನ ವಿಭೂತಿ ರೂಪವನ್ನ ತನ್ನ ಸನ್ನಿಧಾನವನ್ನ ಇಟ್ಟಿರ್ತಾನೆ ಅವರಿಂದ ಹೆಚ್ಚು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಕೆಲವು ಸಲ ಇದು ಅವರ ಯೋಗ್ಯತೆಯನ್ನು ಮೀರಲೂಬಹುದು ಆಗ ಅವರಿಂದ ಅಪರಾಧವನ್ನು ಮಾಡಿಸಿ ಹೆಚ್ಚಿನ ಪುಣ್ಯವನ್ನು ಹ್ರಾಸ ಮಾಡ್ತಾನೆ ಭಗವಂತ ಉದಾಹರಣೆಗೆ ಲಕ್ಷ್ಮಣನ ಅವತಾರದಲ್ಲಿ ಮಾಡಿರ್ತಕ್ಕಂಥ ಹೆಚ್ಚಿನ ಸೇವೆಯನ್ನು ಬಲರಾಮನಾಗಿ ಅವತಾರ ಮಾಡುವಂತೆ ಮಾಡಿ ಅದನ್ನು ಕಡಿತಗೊಳಿಸಿದೆ ವಾಲಿ ಅವತಾರದಲ್ಲಿ ಮಾಡದೇ ಇದ್ದ ಪೂಜೆಯನ್ನು ಅರ್ಜುನ ಅವತಾರದಲ್ಲಿ ಮಾಡಿಸ್ಕೊಂಡ ಪರಮಾತ್ಮ ಇದೇ ರೀತಿಯಾಗಿ ವಾಯು ಪದವಿಯಲ್ಲಿ ಮಾಡದೇ ಇದ್ದ ಪೂಜೆಯನ್ನು ಬ್ರಹ್ಮ ಪದವಿಯಲ್ಲಿ ಮಾಡಿಸ್ಕೊಳ್ಳೋದಕ್ಕಾಗಿ ಬ್ರಹ್ಮನಲ್ಲಿ ಐವತ್ತೆರಡು ಗುಣಗಳನ್ನು ಸ್ವಾತಂತ್ರ್ಯ ವಿಭಾಗವನ್ನು ಮಾಡಿ ಇಟ್ಟ ಮುಂದೆ ಬ್ರಹ್ಮ ಪದವಿಗೆ ಅದೇ ವಾಯುದೇವರು ಬಂದಾಗ ಆ ರೀತಿಯಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ವಾಯು ಪದವಿಯಲ್ಲಿದ್ದಾಗ ನಲವತ್ತೆಂಟೇ ಸ್ವಾತಂತ್ರ್ಯ ಅಂಶಗಳನ್ನು ಇಟ್ಟ ಹೀಗೆ ವಿಂಶತಿ ಉಮೇಶ ಇಟ್ಟ ಇಂದ್ರನ ಐದಧಿಕ ಹತ್ತು ಪ್ರತಿಪನೊಳಗೆ ಇನಿತಿ ರುದ್ರಾದಿ ಜೀವರಿಂದ ಅವರ ಯೋಗ್ಯತಾನುಸಾರ ಎಷ್ಟು ಪೂಜೆ ಮಾಡಿಸ್ಕೊಳ್ಬೇಕಾಗಿದೆಯೋ ಅಷ್ಟೇ ಸ್ವಾತಂತ್ರ್ಯ ಅವರೊಳಗೆ ಇಟ್ಟ ರುದ್ರದೇವರಲ್ಲಿ ಇಪ್ಪತ್ತು ಇಂದ್ರರೊಳಗೆ ಹದಿನೈದು ರತಿಪ ಅಂದರೆ ಕಾಮ ಅವನೊಳಗೆ ಹದಿನೈದು ಕಡಿಮೆ ಸನ್ನಿಧಾನವಿಟ್ಟು ಪರಮಾತ್ಮ ಪೂಜೆ ಪೂರ್ತಿಯನ್ನು ಮಾಡಿಸ್ಕೊಳ್ಳೋಕ್ಕೆ ಸಮರ್ಥನ ಆಗಿದ್ದರೂ ಕೂಡ ಜೀವರ ಮೇಲೆ ಪ್ರೀತಿಯಿಂದ ಪ್ರೀತಿ ದ್ಯೋತಕವಾಗಿ ಹೆಚ್ಚು ಹೆಚ್ಚು ಅವರಲ್ಲಿ ಸನ್ನಿಧಾನ ವಿಶೇಷವನ್ನು ಇಟ್ಟಿರ್ತಾನೆ ಮೇಲ್ಮೇಲಿನ ಚೇತನಗಳಲ್ಲಿ ಹೆಚ್ಚು ಲಕ್ಷ್ಮಿ ನಂತರ ಬ್ರಹ್ಮದೇವರು ವಾಯುದೇವರು ಸರಸ್ವತಿ ಭಾರತಿ ಹೀಗೆ ತಾರತಮ್ಯೋಪೇತವಾಗಿ ಭಗವಂತ ಇಡ್ತಾನೆ ಇದು ತನ್ನ ಸ್ವಾತಂತ್ರ್ಯವನ್ನು ಜೀವರಲ್ಲಿ ಹಂಚ್ತಕ್ಕಂಥ ಪ್ರಕ್ರಿಯೆ ಅಲ್ಲ ಅವರ ಮೇಲಿನ ಪ್ರೀತಿಗೆ ಜೋತಕವಾಗಿ ಭಗವಂತ ಮಾಡ್ತಕ್ಕಂಥ ವ್ಯಾಪಾರ ಹೀಗಾಗಿ ಬ್ರಹ್ಮವಾಯುಗಳ ಮೇಲೆ ಭಗವಂತನಿಗೆ ಸರಸ್ವತಿ ಭಾರತೀಯರ ಮೇಲಿರುವಂಥ ಪ್ರೀತಿಗಿಂತ ಎರಡು ಪಟ್ಟು ಹೆಚ್ಚಿದೆ ಅನ್ನೋದನ್ನು ತೋರಿಸೋದಕ್ಕಾಗಿ ಒಂದು ಅಂಕೆ ಸಂಖ್ಯೆಯ ನಿಯಮವನ್ನು ಹಾಕಿ ತಿಳಿಸ್ತಾನೆ ಬ್ರಹ್ಮವಾಯುಗಳಲ್ಲಿ ಐವತ್ತೆರಡು ನಲವತ್ತೆಂಟು ಸರಸ್ವತಿ ಭಾರತೀಯರಲ್ಲಿ ಇಪ್ಪತ್ತಾರು ಇಪ್ಪತ್ತ್ನಾಲ್ಕು ಅಂತ ನಮಗೆ ಅದ್ರ ಬಗ್ಗೆ ಒಂದು ಪರಿಕಲ್ಪನೆ ಕೊಡಲಿಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ವಿಭಾಗವನ್ನು ಭಗವಂತ ಮಾಡಿ ತೋರಿಸ್ತಾನೆ ಹೀಗೆ ಪರಮಾತ್ಮ ಲಕ್ಷ್ಮೀ ಬ್ರಹ್ಮಾಂದಿಗಳಿಂದ ಆ ಬ್ರಹ್ಮಾಂಡದ ನಿರ್ಮಾಣದ ಸೇವೆ ಮಾಡಿಸ್ಕೊಳ್ಳೋದಕ್ಕಾಗಿ ಅವರ ಪ್ರಾರ್ಥನೆಯಂತೆ ಅವರೊಳಗೂ ಅವರಿಂದ ಅಭಿಮನ್ಯವಾಗಿರ್ತಕ್ಕಂಥ ತತ್ವಗಳಲ್ಲೂ ಪ್ರವೇಶ ಮಾಡಿದ ಭಗವಂತ ಅಂತ ಭಾಗವತಾದಿ ಗ್ರಂಥಗಳು ವರ್ಣನೆಯನ್ನು ಮಾಡ್ತಾ ಇದೆ ಅನಂತ ಜೀವರಾಶಿಗಳಿಂದ ನಿನ್ನ ಪೂಜೆ ಮಾಡಿಸುವಂತಹ ಲಕ್ಷ್ಮೀ ಬ್ರಹ್ಮಾದಿಗಳಿಗೆ ರುದ್ರ ಇಂದ್ರ ಚಂದ್ರ ಮೊದಲಾದ ಎಲ್ಲರಿಗೂ ಕೂಡ ಯಥಾಯೋಗ್ಯವಾಗಿ ಪೂರ್ಣ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ಭಗವಂತ ಆದ್ದರಿಂದ ಆ ಎಲ್ಲರಿಂದನು ಸೇವೆ ಮಾಡಿಸೋನು ನೀವೇ ಸೇವೆಯಿಂದ ನಿವೃತ್ತಿ ಮಾಡೋನು ನೀವೇ ಹೀಗೆ ಎಲ್ಲರನ್ನೂ ನಿಯಮನ ಮಾಡತಕ್ಕಂಥ ಪರಮ ಮುಖ್ಯ ಪ್ರೇರಕ ಅಂತಾದರೆ ಪರಮಾತ್ಮನೇ ಅಖಿಲ ದೇವತೆಗಳೊಳಗೆ ಈ ಅಖಿಲ ದೇವತೆಗಳೊಳಗೆ ಈ ರೈದು ಜೀವ ಪ್ರತಿಯೊಳು ದಶ ಐದಧಿಕ ನಲ್ವತ್ತು ದೈತ್ಯರುಗಳು ಅಖಿಲ ದೇವತೆಗಳಲ್ಲಿ ಮನುಷ್ಯೋತ್ತಮಾದಿಗಳು ಕೂಡ ಇಲ್ಲೇಗಣನೆಗೆ ಬರ್ತಾರೆ ದೇವತೆಗಳು ಅಂದರೆ ಸಾತ್ವಿಕರು ತಮ್ಮ ತಮ್ಮ ಇಂದ್ರಿಯಗಳಿಗೆ ಅತಾತ್ವಿಕರಾಗಿರ್ತಕ್ಕಂಥ ಮನುಷ್ಯರು ಮಧ್ಯಮ ಅಭಿಮಾನಿಗಳೇ ಆಗಿರೋದ್ರಿಂದ ಅವರು ತತ್ವದೇವತೆಗಳು ಹೌದು ಹೀಗಾಗಿ ಉಳಿದ ತಾತ್ವಿಕ ದೇವತೆಗಳು ಅಂದರೆ ಎಲ್ಲ ಸಾತ್ವಿಕರನ್ನು ಸೇರಿಸಿ ಗಣನೆ ಜೀವಪ್ರತತಿ ಅಂದರೆ ರಾಜಸರು ಇವರನ್ನು ಹಸುರರ ಗುಂಪಿನಲ್ಲಿ ಸೇರಿಸೋ ಹಾಗಿಲ್ಲ ಅವರಲ್ಲಿ ಹತ್ತು ಸ್ವಾತಂತ್ರಂಶಗಳನ್ನು ಭಗವಂತ ಇಟ್ಟಿದ್ದಾನೆ ಮುಂದಿನ ಪದ್ಯದಲ್ಲಿ ತನಗೂ ಮತ್ತೆ ಲಕ್ಷ್ಮೀದೇವ್ಗೂ ಸ್ವಾತಂತ್ರ್ಯ ವಿಭಾಗವನ್ನು ಯಾವ ರೀತಿಯಾಗಿ ಮಾಡ್ತಾನೆ ಕಾರುಣಿಕ ಸ್ವಾತಂತ್ರ್ಯತ್ವವು ಮೂರು ವಿಧ ಗೈಸೆರಡು ತನ್ನಳು ನಾರಿಗೊಂದನು ಕೊಟ್ಟು ಸ್ವಾತಂತ್ರ್ಯವ ಸರೋರಿಗೆ ಧಾರುಣಿಪ ತನ್ನನುಗರಿಗೆ ವ್ಯಾಪಾರ ಕೊಟ್ಟು ಗುಣ ಅಗುಣಗಳ ವಿಚಾರ ಮಾಡುವ ತೆರದಿ ತ್ರಿಗುಣವ ವ್ಯಕ್ತಿಯನೇ ಮಾಡಪ್ಪ ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತ ತನ್ನ ಸ್ವಾತಂತ್ರ್ಯದ ಎರಡು ಭಾಗಗಳನ್ನು ಮತ್ತು ಮೂರು ಭಾಗಗಳಾಗಿ ವಿಭಾಗ ಮಾಡಿ ಅದರೊಳಗೆ ಎರಡು ಭಾಗಗಳನ್ನು ತಾನಿಟ್ಕೊತಾನೆ ಒಂದನ್ನ ಪತ್ನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಗೆ ಒಂದು ಭಾಗವನ್ನು ಕೊಟ್ಟು ಉಳಿದದ್ದನ್ನ ಎಲ್ಲ ಚೇತನರಿಗೆ ಕೊಟ್ಟು ರಾಜತನ ಸೇವಕ ವರ್ಗದವರಿಗೆ ಆಯಾ ವ್ಯಾಪಾರದಲ್ಲಿ ಅಧಿಕಾರ ಕೊಟ್ಟು ಗುಣ ದೋಷಗಳನ್ನು ಯಾವ ರೀತಿಯಾಗಿ ವಿಚಾರ ಮಾಡ್ತಾನೋ ಹಾಗೆ ಭಗವಂತ ತ್ರಿಗುಣಗಳನ್ನು ಅಭಿವ್ಯಕ್ತಿ ಮಾಡ್ತಾನೆ ಆದ್ದರಿಂದ ಇಲ್ಲಿ ಭಗವಂತ ಕರುಣಾಸಮುದ್ರ ಪ್ರೀತಿಯ ದ್ಯೋತಕವಾಗಿ ಅನೇಕ ರೂಪಗಳಿಂದ ತನ್ನಲ್ಲೂ ಲಕ್ಷ್ಮೀದೇವಿಯಲ್ಲೂ ಲೀಲೆಯಿಂದ ಪ್ರವೇಶ ಮಾಡ್ತಾನೆ ಅಂತ ಇಷ್ಟೇ ಅರ್ಥ ಮಾಡ್ಕೋಬೇಕೋ ಹೊರತು ಇಷ್ಟಿಷ್ಟೇ ಸಂಖ್ಯೆಯ ನಿಯಮ ಅಂತಲ್ಲ ಅರವತ್ತೇಳು ಕಾಲು ಲಕ್ಷ್ಮೀ ದೇವಿಯಲ್ಲಿ ನೂರ ಮೂವತ್ತೆರಡು ಮುನ್ನಲ್ಲಿ ಇಟ್ಕೊತಾನೆ ಅಂತ ಹಿಂದೆ ಸಂಧಿ ಒಳಗೆ ಧಾರುಣಿ ಪ ದಾರುಣಿ ಅಂದರೆ ಭೂಮಿ ಪ ಅಂದರೆ ಪಾಲನೆ ಮಾಡ್ತಕ್ಕಂಥ ಚಕ್ರವರ್ತಿ ತನ್ನ ಅನುಗರಿಗೆ ವ್ಯಾಪಾರ ಕೊಟ್ಟು ಗುಣ ಅವಗುಣಗಳ ವಿಚಾರ ಮಾಡುವ ತರದೇ ರಾಜ ಅಧಿಕಾರ ವರ್ಗಕ್ಕೆ ಆಯಾ ಅಧಿಕಾರವನ್ನು ವಹಿಸಿಕೊಡ್ತಾನೆ ಯಾರ್ಯಾರಿಗೆ ಯಾವ್ಯಾವ ವಿಚಾರದಲ್ಲಿ ನೈಪುಣ್ಯತೆ ಇರುತ್ತೋ ಅದಕ್ಕೆ ತಕ್ಕಂತೆ ವಿಭಾಗ ಮಾಡಿ ಅಧಿಕಾರವನ್ನು ವಹಿಸಿಕೊಟ್ಟು ಅದರಿಂದ ಆಗುವಂತಹ ಲಾಭ ನಷ್ಟಗಳನ್ನು ವಿಮರ್ಶೆ ಮಾಡಿ ಹೇಗೆ ಮಾಡ್ತಾನೋ ಅದೇ ರೀತಿಯಾಗಿ ಭಗವಂತ ತ್ರಿವಿಧ ಚೇತನರಿಗೆ ಕರ್ಮ ಸ್ವಾತಂತ್ರ್ಯವನ್ನು ವಹಿಸ್ಕೊಡ್ತಾನೆ ಅವರಿಂದ ಆಗ್ತಕ್ಕಂಥ ತ್ರಿಗುಣ ಕಾರ್ಯಗಳ ಫಲವನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ ತ್ರಿಗುಣರ ಕಾರ್ಯಗಳು ಯಾವುದು ಅಂದರೆ ಸಾತ್ವಿಕರ ಕಾರ್ಯಗಳು ವೈಷ್ಣವ ಆಗಮದ ಅಧ್ಯಯನಾದಿಗಳನ್ನು ಪಠ ಪ್ರವಚನಾದಿಗಳನ್ನು ನಿಷ್ಕರ್ಮ ಕರ್ಮಾಚರಣೆ ನದಿ ತೀರದಲ್ಲಿ ವಾಸ ಮಾಡೋದು ಯೋಗ್ಯಕಾಲದಲ್ಲಿ ಸಂಧ್ಯಾ ವಂದನೆ ಇತ್ಯಾದಿ ನಿತ್ಯ ಕರ್ಮಗಳನ್ನು ಮಾಡೋದು ನೈಮಿತಿಕವಾಗಿ ವಿಹಿತವಾದ ಚತುರ್ಮಾಸಿ ವ್ರತಗಳು ಏಕಾದಶಿ ಪರ್ವಕಾಲದಲ್ಲಿ ತರ್ಪಣಾದಿಗಳನ್ನು ಕೊಡೋದು ಇತ್ಯಾದಿ ಎಲ್ಲ ಬ್ರಾಹ್ಮಣ ಆತಿಥ್ಯ ಹರಿದ್ಯಾನ ನಿಷ್ಕಾಮನೆಯಿಂದ ಮಂತ್ರ ಜಪವನ್ನು ಮಾಡೋದು ಹರಿವಾಯುಗುರುಗಳ ಸನ್ನಿಧಿಯಲ್ಲಿ ಉಪನಯನಾದಿ ಸಂಸ್ಕಾರ ಇತ್ಯಾದಿ ಷೋಡಶ ಸಂಸ್ಕಾರಗಳ ಬಗ್ಗೆ ತಿಳಿಸೋದು ಇದೆಲ್ಲ ಸತ್ವಗುಣದಿಂದ ಆಗುವಂತಹ ಕಾರ್ಯ ಅದೇ ರೀತಿಯಾಗಿ ರಾಜಸ ಗುಣಗಳಿಂದ ಆಗುವಂಥ ಕಾರ್ಯದ ಪಟ್ಟಿಯನ್ನು ತಿಳಿಸ್ತಾರೆ ರಾಜಸ ಪುರಾಣಾದಿಗಳ ಅಧ್ಯಯನ ಕಾಮ್ಯಕರ್ಮವನ್ನು ಆಚರಣೆ ಮಾಡೋದು ಕೆರೆ ಪುಷ್ಕರಣಿ ತೀರದಲ್ಲಿ ವಾಸ ಎಲ್ಲ ಕಾಲದಲ್ಲಿ ಭೋಗ ಅನ್ಯ ದೇವತಾರಾಧನೆಯನ್ನು ಮಾಡೋದು ಕ್ಷೈತ್ರಿಯ ಭೋಗದ್ದೇ ಧ್ಯಾನ ಕಾಮ್ಯ ಫಲಕ್ಕಾಗೇ ಮಂತ್ರಜಪ ಲೌಕಿಕರ ಸನ್ನಿಧಿಯಲ್ಲಿ ಉಪನಯನಾದಿ ಸಂಸ್ಕಾರ ಇವು ರಜೋಗುಣದಿಂದ ಆಗುವಂತಹ ನವವಿಧ ಕಾರ್ಯಗಳು ತಾಮಸರಿಂದ ಶೈವ ಪುರಾಣಾದಿ ಅಧ್ಯಯನ ಪರಹಿಂಸೆಗಾಗಿ ತಾಂತ್ರಿಕ ಕರ್ಮ ಲೆಚ್ಛ ದೇಶದಲ್ಲಿ ವಾಸ ಎಲ್ಲ ಕಾಲದಲ್ಲಿ ನಿದ್ರೆ ಪರಹಿಂಸೆಗಾಗಿ ಕರ್ಮ ಮಾಡೋದು ಪಾಪಕರ್ಮದ ಧ್ಯಾನ ಪರಹಿಂಸೆಗಾಗಿಯೇ ಮಂತ್ರಜಪಾದಿಗಳನ್ನು ಮಾಡೋದು ತಾಮಸರ ಸನ್ನಿಧಿಯಲ್ಲಿ ಸಂಸ್ಕಾರಗಳನ್ನು ಮಾಡೋದು ಇತ್ಯಾದಿ ಎಲ್ಲ ಸ್ವರೂಪಭೂತವಾಗಿರ್ತಕ್ಕಂಥ ತ್ರಿಗುಣ ಸ್ವಭಾವದ ಚೇತನರು ಹೀಗೆ ಜಡವಾದ ತ್ರಿಗುಣಗಳ ಕಾರ್ಯವನ್ನು ಮಾಡಿ ಕ್ರಮವಾಗಿ ಮುಕ್ತಿ ಸಾತ್ವಿಕರು ರಾಜಸರು ನಿತ್ಯ ಸಂಸಾರವನ್ನ ತಾಮಸರು ಅನ್ನಂತಮಸ್ಸನ್ನು ಹೊಂದುತ್ತಾರೆ ಅಂತ ತಿಳಿಸ್ತಾರೆ ಹೀಗೆ ಪರಮಾತ್ಮ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಪ್ರಾರಂಭ ಮಾಡಿ ತ್ಯಣಜೀವರ ಪರ್ಯಂತ ಎಲ್ಲರಲ್ಲೂ ತನ್ನ ಸ್ವಾತಂತ್ರ್ಯ ಕಲೆಗಳನ್ನು ಇಟ್ಟು ಅವರವರ ಯೋಗ್ಯತಾನುಸಾರ ಸಾಧನೆಯನ್ನು ಮಾಡಿಸಿ ತ್ರಿವಿಧ ಜೀವರಿಗೆ ಅವರವರ ಗತಿಯನ್ನು ಕೊಡುತ್ತಾನೆ ಅಂತ ತಿಳಿಸ್ತಾರೆ